ನನ್ನ ಮನಸು ವಿಷಯ ಪದಾರ್ಥಗಳಲ್ಲಿ ಆಸಕ್ತಿಯಾಗ್ತಾ ಇದೆ ಅದನ್ನು ದೂರ ಮಾಡಿ ಭಗವಂತನಲ್ಲಿ ಭಕ್ತಿನಿ ಅನುಗ್ರಹ ಮಾಡುವಂಥ ಪ್ರಾರ್ಥನೆ ವಿಘ್ನರಾಜನೇ ದುರ್ವಿಷಯದಳು ಮಗ್ನವಾಗಿಯ ಮನವು ಮಹದೋಷ್ನ ಅಂಗ್ರಿ ಸರೋಜಯುಗಳದಿ ಭಕ್ತಿಪೂರ್ವಕದಿ ಲಗ್ನವಾಗಲಿ ನಿತ್ಯ ನರಕಭಯಾಗ್ನಿಗಳಿಗೆ ಆನಂಜೆ ಗುರುವಾರ ಭಗ್ನಗೈಸೆನ್ನವ ಗುಣಗಳನ್ನು ಪ್ರತಿ ದಿವಸದಲ್ಲಿ ವಿಘ್ನರಾಜನೇ ಕೆಟ್ಟ ವಿಷಯಗಳಲ್ಲಿ ಆಸಕ್ತವಾಗಿರುವಂಥ ನನ್ನ ಮನಸ್ಸನ್ನು ಅದು ಮಹಾದೋಷದಿಂದ ಕೂಡಿದೆ ಭಗವಂತನ ಪಾದ ಕಮಲ ದ್ವಂದ್ವದಲ್ಲಿ ಭಕ್ತಿಪೂರ್ವಕವಾಗಿ ನಿತ್ಯ ನೆಲೆಸುವಂತೆ ಈ ಮನಸ್ಸನ್ನು ಪ್ರೇರಣೆ ಮಾಡು ನರಕಕ್ಕೆ ಹೆದರೋದಿಲ್ಲ ಭಯಕ್ಕೆ ಅಗ್ನಿಗಳಿಗೆ ನಾನು ಭಯಪಡೋದಿಲ್ಲ ಗುರುವರನೇ ನನ್ನ ದೋಷಗಳನ್ನು ಪ್ರತಿ ದಿವಸದಲ್ಲಿ ನಾನು ಅದಕ್ಕೆ ಹೆದರುತ್ತಾಯಿದ್ದೀನಿ ಭಗವಂತನ ಪಾದಗಳಲ್ಲಿ ಮನಸ್ಸು ತೊಡಗೋದರಲ್ಲಿ ನನ್ನನ್ನು ಪ್ರೇರಣೆ ಮಾಡು ಮನಸು ಭಗವಂತನ ಪಾದಕಮಲಗಳಲ್ಲಿ ರಥ ಆಗಿದ್ರೆ ನರಕ ಭಯಕ್ಕೆ ಹೆದರಬೇಕಾಗೇ ಇಲ್ಲ ಅಂತ ಅರ್ಥ ವಿಘ್ನ ರಾಜ ಪದದಿಂದ ವಿಘ್ನಗಳಿಗೆ ರಾಜ ಅಂದರೆ ನಿಯಾಮಕ ವಿಘ್ನಗಳನ್ನು ನಿಯಮನ ಮಾಡುವಂತಹ ಗಣೇಶ ಸಜ್ಜನರ ವಿಘ್ನಗಳನ್ನು ಪರಿಹರಿಸಬಲ್ಲ ಸಾಮರ್ಥ್ಯವನ್ನು ಕೂಡ ಹೊಂದಿದ್ದಾನೆ ದುರ್ಜನರಿಗೆ ವಿಘ್ನಗಳನ್ನೂ ಕೊಡ್ತಾನೆ ಸಜ್ಜನರಿಗೆ ವಿಘ್ನಗಳನ್ನು ಪರಿಹಾರ ಮಾಡ್ತಾನೆ ತೀರ್ಥ ಪ್ರಬಂಧದಲ್ಲಿ ವಾದಿರಾಜರು ಗಣೇಶನನ್ನು ಈ ರೀತಿಯಾಗಿ ಸ್ತೋತ್ರ ಮಾಡ್ತಾರೆ ದುಷ್ಟಾಂ ವಿಘ್ನಕರ್ತ ಸುಚರಿತ ಸುಜನ ಸ್ತೋಮ ವಿಘ್ನಾಪಾರ್ಥ ತಸ್ಮದ್ ವಿಘ್ನಾಧಿೋಹಂ ಮತ ಇತಿ ಸುಧಿಯ್ ಸ್ಪಷ್ಟಮ್ಞಾಪನಾಯ ಇತ್ಯಾದಿ ಆದ್ದರಿಂದ ದುಷ್ಟಾಂ ವಿಘ್ನಕರ್ತ ದುಷ್ಟರಿಗೆ ವಿಘ್ನವನ್ನು ಉಂಟು ಮಾಡೋನು ಅವನೇ ಸುಜನ ಸುಚರಿತ ಸುಜನ ಸ್ತೋಮ ವಿಘ್ನಾಪಹರ್ಥ ಸಚ್ಚಾರಿತ್ರ್ಯನವನ್ನು ಸಜ್ಜನರಿಗೆ ವಿಘ್ನಗಳನ್ನು ಪರಿಹಾರ ಮಾಡೋನು ಗಣಪತಿನೇ ಆದ್ದರಿಂದ ತಸ್ಮಾತ್ ವಿಘ್ನಾದಿಪೋಹಂ ವಿಘ್ನ ನಾಯಕನಾಗಿರ್ತಕ್ಕಂಥ ನಿನಗೆ ನಾನು ಪ್ರಾರ್ಥನೆ ಮಾಡ್ತೀನಿ ನನಗೆ ಬರ್ತಕ್ಕಂಥ ಸಾಧನೆಯಲ್ಲಿ ಬರುವಂತಹ ನಾನಾ ರೀತಿಯಾಗಿರ್ತಕ್ಕಂಥ ವಿಘ್ನಗಳನ್ನು ಪರಿಹಾರ ಮಾಡಿ ನನ್ನ ಮನಸ್ಸು ಸದಾ ಭಗವಂತನಲ್ಲೇ ರತಿಯನ್ನು ಹೊಂದುವಂತೆ ಅನುಗ್ರಹಿಸೋನು ನಿಜ ನಿಜವಾಗ್ಲೂ ನಾವು ಹೆದರಬೇಕಾಗಿದ್ದು ಅಂಜಬೇಕಾಗಿದ್ದು ಅವಗುಣಗಳಿಗೆ ದೋಷಗಳಿಗೆ ಹೊರತು ನರಕಕ್ಕೆ ಅಲ್ಲ ನರಕ ಅವಗುಣಗಳ ಫಲ ಅವಗುಣಗಳನ್ನು ಭಗವಂತ ಪರಿಹಾರ ಮಾಡಿದರೆ ತತ್ವಾಭಿಮಾನಿ ದೇವತೆಗಳು ಪರಿಹರಿಸಿದರೆ ನರಕದ ಭಯ ಅನ್ನೋದು ಸರ್ವತಾ ಇರೋದಿಲ್ಲ ಅಂತ ಈ ಪದ್ಯದ ಪ್ರಾರ್ಥನೆಯ ಆಂತರ್ಯ ಅಂತ ತಿಳಿಸ್ತಾರೆ ದೇವತೆಗಳಿಗೆ ದೈತ್ಯರಿಂದ ಬರುವಂತಹ ವಿಘ್ನ ನಿವಾರಣೆಗಾಗಿ ರುದ್ರದೇವರು ತಾನೂ ವಿಶ್ವೋಪಾಸಕನೇ ಗಜಾನನ ಗಜಮುಖ ರೂಪವನ್ನು ಧಾರಣೆ ಮಾಡಿ ಪಾರ್ವತಿಯ ಗರ್ಭಸಂಬೂತನಾಗಿರ್ತಕ್ಕಂಥ ಗಜಾನನನ್ನು ಪುತ್ರನನ್ನಾಗಿ ಪಡೆದ ಅಂತ ಲಿಂಗಪುರಾಣ ಹೇಳಿದರು ಬೇರೆ ಪುರಾಣಗಳು ಆನೆ ತಲೆಯ ಜೋಡಣೆಯನ್ನು ಹೇಳಿದರೆ ಅದು ಕೂಡ ವಿಶ್ವೋಪಾಸನೆಯ ಫಲವಾಗಿ ಗಜಾನನತ್ವದ ಪ್ರಾಪ್ತಿಕಾಲ ಆಗಿ ಬಂದೊದಗಿತು ಅಂತ ತಿಳಿಸದು ಯಾಜ್ಞವೆಲ್ಕರ ಗಣಪತಿ ಕಲ್ಪವು ಕೂಡ ಹೇಳ್ತಾ ಇದೆ ವಿನಾಯಕಃ ಕಾರ್ಯವಿಘ್ನ ಸಿದ್ಧಾರ್ಥ ವಿನಿಯೋಜಿತ ಎಲ್ಲ ಹೇಳ್ತಾ ಇದೆ ದುಷ್ಟರಿಗೆ ಅವರ ದುಷ್ಕಾರ್ಯಗಳಲ್ಲಿ ದುಷ್ಟಕರ್ಮಗಳಲ್ಲಿ ವಿಘ್ನ ಉಂಟು ಮಾಡುವ ಹೊಣೆಯನ್ನು ಗಣಗಳ ಮೇಲಿನ ಪ್ರಭುತ್ವವನ್ನು ಗಣೇಶನಿಗೆ ರುದ್ರ ಮತ್ತು ಚತುರ್ಮುಖ ಬ್ರಹ್ಮದೇವರು ಕೊಟ್ಟಿದ್ದಾರೆ ಆದ್ದರಿಂದ ಗಣೇಶ ವಿಘ್ನ ಮಾಡಿದರೆ ರಾಜಕುಮಾರನಿಗೆ ರಾಜ್ಯ ಅನ್ನೋದು ಸಿಗೋದಿಲ್ಲ ಗುರುವಿಗೆ ಶಿಷ್ಯ ಸಿಗೋದಿಲ್ಲ ಶಿಷ್ಯನಿಗೆ ಗುರು ಸಿಗೋದಿಲ್ಲ ವ್ಯಾಪಾರಿಗಳಿಗೆ ಲಾಭ ಸಿಗಲ್ಲ ಹೀಗೆ ಆದ್ದರಿಂದ ದುಷ್ಟಾನಾಂ ವಿಘ್ನಕರ್ತ ಸುಜನ ಸ್ತೋಮ ವಿಘ್ನಾಪ ಸಜ್ಜನರಿಗೆ ವಿಘ್ನ ನಿವಾರಕ ದುರ್ಜನರಿಗೆ ವಿಘ್ನ ಅಂತ ಗಣೇಶನನ್ನು ಸ್ತೋತ್ರ ಮಾಡಬೇಕು ಅಂತ ತಿಳಿಸ್ತಾರೆ ಮಹಾದೋಷಜ್ಞನ ಅಂಗ್ರಿ ಸರೋಜಯುಗಳದಿ ಮನವು ಲಗ್ನವಾಗಲಿ ನೀನು ಬಿಂಬ ಜೀವರೆಲ್ಲರೂ ಕೂಡ ಪ್ರತಿಬಿಂಬರು ನಾನು ಪ್ರತಿಬಿಂಬ ನೀನು ನಿರ್ದೋಷ ನಾನು ದೋಷಿ ನಾನು ನನ್ನ ದೋಷವನ್ನು ನಿನ್ನಲ್ಲಿ ಅರಿಕೆ ಮಾಡಿಕೊಂಡು ಅದರ ವಿನಾಶಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ತೀನಿ ನನ್ನ ದೋಷವನ್ನು ನೀನೇ ನಾಶಪಡ್ ಮಾಡಬೇಕು ನಾಶಪಡಿಸಬೇಕು ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಚಾಂತರಂ ಸ್ವಾಮಿನ್ ನಿರ್ದೋಷ ವಿರೇಚಯ ನಮೋಸ್ತುತೆ ಮಹಾದೋಷ ನಾಶ ಮಾಡುವಂತಹ ಭಗವಂತನ ಪಾದ ಕಮಲದಲ್ಲಿ ನನಗೆ ಸದಾ ಭಕ್ತಿ ನೀಡುವಂತ ಯಾಚನೆ ಮಾಡ್ತಾರೆ ತತ್ವಾಭಿಮಾನಿ ದೇವತೆಗಳೆಲ್ಲರೂ ನಮಗೆ ಬಿಂಬರು ಅವರು ಪ್ರತಿಬಿಂಬರನ್ನ ಪ್ರೇರಿಸಲಿ ಅಂತ ಕೇಳ್ಕೊತಾನೆ ನಮೋಷ್ಟು ತಾತ್ವಿಕ ದೇವಾಹ ವಿಷ್ಣು ಭಕ್ತಿ ಪರಾಯಣಾ ಧರ್ಮ ಮಾರ್ಗೇ ಪ್ರೇರೆಯಂತೂ ಭಗವಂತ ಸರ್ವಯೇವಹಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ಸಕಲ ವಿಘ್ನಗಳ ಪರಿಹಾರ ಜೀವನ ಯಜ್ಞ ನಿರ್ವಿಘ್ನ ಪರಿಸಮಾಪ್ತಿಗಾಗಿ ಗಣಪತಿ ಗಣಪತಿ ಅಂತರ್ಗತ ವಿಶ್ವಂಬರ ರೂಪಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಬೇಕು ಅಂತ ತಿಳಿಸ್ತಾರೆ ಆ ಗಣಪತಿ ಅನುಗ್ರಹ ಆಯಿತು ಅಂತ ಆದರೆ ಎಲ್ಲ ವಿಘ್ನಗಳು ಕೂಡ ಪರಿಹಾರ ಆಗಿ ಸಾಧನೆ ನಿರ್ವಿಘ್ನವಾಗಿ ಪರಿಸಮಾಪ್ತಿಯನ್ನು ಹೊಂದುತ್ತೆ ಭಗವಂತನ ಅನುಗ್ರಹವೂ ಕೂಡ ಪ್ರಾಪ್ತಿಯಾಗ್ತಾ ಇದೆ ಆದ್ದರಿಂದ ಗಣಪತಿಯನ್ನು ಮೊದಲಿಗೆ ಪ್ರಾರ್ಥನೆ ಮಾಡಬೇಕು ವಿಘ್ನವನ್ನು ಪರಿಹಾರ ಮಾಡ್ಕೋಬೇಕು ಅಂತ ಉದ್ದೇಶ